ಓ ಸಹನತು ಸಹನೌನತ್ತು ಸಹ ವೀರ್ಯಂಕರವಹೈ ತೇಜಸ್ವಿನವೀತಮಸ್ತು ಮಾದೃಷಾವಹೈ ಓ ಶಾ ತಿ ಹರಿ ಓಪನಿಷತ್ತುಗಳಲ್ಲಿ ವಿದ್ಯೆಯ ವಿಷಯವಾಗಿ ಸಾಕಷ್ಟು ವಿಭಿನ್ನವಾದ ರೀತಿಯಲ್ಲಿ ಹೇಳಿದ್ದನ್ನು ನಾವು ಕಾಣುತ್ತೇವೆ ಮೊದಲನೇದಾಗಿ ವಿದ್ಯೆ ಅಥವಾ ಜ್ಞಾನ ಅಂತ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ತಿಳಿದುಕೊಳ್ಳುವ ಹಾಗೆ ಅರಿವು ತಿಳುವಳಿಕೆ ವಿದ್ಯೆ ಜ್ಞಾನ ಈ ಸಾಮಾನ್ಯ ಅರ್ಥದ ಜ್ಞಾನವನ್ನು ಒಂದು ಜ್ಞಾನ ಅಂತ ನಾವು ಹೇಳುವುದಾಗಿದ್ದರೆ ಅದು ಒಂದು ಬಗೆಯ ಜ್ಞಾನ ಇದಕ್ಕಿಂತ ಭಿನ್ನವಾದ ಸಾಮಾನ್ಯ ವ್ಯಕ್ತಿಯ ಅಥವಾ ನಮ್ಮ ನಿಮ್ಮ ಹಾಗಿನ ಎಲ್ಲರ ತಿಳುವಳಿಕೆಯ ಅರಿವಿನ ಒಂದು ಮಿತಿಯನ್ನು ದಾಟಿ ಈ ಪ್ರಪಂಚದ ಈ ಜಗತ್ತಿನ ಅಥವಾ ಈ ಲೋಕದ ಒಂದು ಸೀಮಿತವಾದಂಥ ಮಿತಿಯನ್ನು ಮೀರಿ ಅಲೌಕಿಕವಾದ ಆತ್ಮಕ್ಕೆ ಸಂಬಂಧಪಟ್ಟ ಅತೀಂದ್ರಿಯವಾದ ಅತೀಂದ್ರಿಯ ಅಂತಂದ್ರೆ ಮಂತ್ರಮಾಟ ಅಂತ ತಿಳ್ಕೊಬೇಡಿ ಅತೀಂದ್ರಿಯ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮಂತ್ರಮಾಟ ಅಂದ್ರೆ ನಮ್ಮ ತಲಗು ಹೋಗುತ್ತೆ ಹಾಗಲ್ಲ ಇಂದ್ರಿಯವನ್ನು ಮೀರಿತ್ತು ಅದೇ ಅತೀಂದ್ರಿಯ ಅತೀ ಅಂದ್ರೆ ಆಚೆಗಿನದ್ದು ಅಂತ ಇಂದ್ರಿಯ ಜ್ಞಾನಗಳಿಂದ ನಮಗೆ ಸಿಗುವ ಜ್ಞಾನವೇ ಈ ಜಗತ್ತಿನ ಅಥವಾ ಲೌಕಿಕವಾದ ಸಾಮಾನ್ಯರಿಗೆ ಎಲ್ಲರಿಗೂ ತಿಳಿಯುವಂಥ ಜ್ಞಾನ ಇದನ್ನು ಮೀರಿದ್ದು ಅತೀತವಾದದ್ದು ಅಲೌಕಿಕವಾದದ್ದು ಅದು ಸಾಮಾನ್ಯವಾದ ಜ್ಞಾನಕ್ಕಿಂತ ಬೇರೆ ಹೀಗೆ ಎರಡು ಬಗೆಯ ಜ್ಞಾನ ಅದು ಇದೆ ಅಂತ ಉಪನಿಷತ್ತು ಹಲವು ರೀತಿಯಲ್ಲಿ ಹಲವು ಕಡೆ ಹೇಳುತ್ತೆ ಮುಂಡಕೋಪನಿಷತ್ತಿನಲ್ಲಿ ಪರಾವಿದ್ಯ ಅಪರಾವಿದ್ಯ ಅಂತ ಅದನ್ನು ಹೇಳಿದೆ ಅವಿದ್ಯೆ ಎನ್ನುವ ಮಾತು ಅನೇಕ ಕಡೆ ಬರುತ್ತೆ ಅವಿದ್ಯೆ ಅಂತಂದರೆ ವಿದ್ಯೆಗೆ ವಿರುದ್ಧವಾದದ್ದು ಅಜ್ಞಾನ ಒಂದು ವಸ್ತುವಿನ ಅರಿವು ಇಲ್ಲದೆ ಇರುವಂಥದ್ದು ಜ್ಞಾನದ ಅಭಾವ ಅಂತ ಬೇಕಾದರೂ ಅದನ್ನು ಕರಿಬಹುದು ಅಥವಾ ತಮಸ್ಸು ಅರಿವು ಇಲ್ಲದೆ ಇರುವಾಗ ಒಂದು ರೀತಿ ಕತ್ತಲೆ ಅದು ಕವಿದಿರುತ್ತದೆ ಆ ರೀತಿಯಲ್ಲೂ ಅದನ್ನು ಭಾವಿಸಿಕೊಳ್ಳಬಹುದು ಅವಿದ್ಯೆಗೆ ಎರಡು ಶಕ್ತಿ ಇದೆ ಅಂತ ವೇದಾಂತದಲ್ಲಿ ಸಾಮಾನ್ಯವಾಗಿ ಹೇಳ್ತಾರೆ ಎರಡು ಶಕ್ತಿ ಯಾವುದು ಅಂತಂದರೆ ಆವರಣ ಮತ್ತು ವಿಕೇಪ ಅಂತ ಎರಡು ಶಕ್ತಿಗಳಿವೆಯಂತೆ ಈ ಎರಡು ಶಕ್ತಿ ಯಾವ ರೀತಿಯಲ್ಲಿ ಗೋಚರವಾಗುತ್ತದೆ ಅಂತಂದರೆ ಮೊದಲನೆಯದಾಗಿ ಆತ್ಮ ಅಥವಾ ನಮ್ಮ ಅಂತರಂಗದ ಬೆಳಕು ಅದನ್ನು ಅಜ್ಞಾನ ಮುಸುಕಿ ಇದು ಹೇಗೆ ಬಂತು ಈ ಅಜ್ಞಾನ ಯಾಕೆ ಬಂತು ಯಾವ ರೀತಿಯಲ್ಲಿ ಅದು ಆವರಿಸ್ತದೆ ಇವುಗಳಿಗೆಲ್ಲ ವಿಸ್ತಾರವಾದಂಥ ವಿವರಣೆ ನಿಮಗೆ ವೇದಾಂತದಲ್ಲಿ ಸಿಗುತ್ತೆ ಎಲ್ಲಿಂದ ಆರಂಭವಾಗತ್ತೆ ಅಂತಂದರೆ ಯಾವ ಸೃಷ್ಟಿಯೂ ಇಲ್ಲದ ಎಲ್ಲವೂ ಒಂದೇ ಆಗಿರುವಂಥ ತಾನೇ ತಾಗಿರುವಂಥ ನಿರಾಕಾರ ನಿರ್ಗುಣ ಬ್ರಹ್ಮನ ಒಂದು ಸ್ಥಿತಿಯಿಂದ ಸೃಷ್ಟಿಕ್ರಿಯೆ ಆರಂಭ ಆಗತ್ತೆ ಅಂತ ಅಂದುಕೊಂಡ್ರೆ ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದೊಂದು ತತ್ವದ ಪ್ರಕಾರ ಒಂದೊಂದು ದೃಷ್ಟಿಯಿಂದ ನೋಡಿದಾಗ ಒಂದೊಂದು ರೀತಿ ಸತ್ಯ ವಿಚಾರ ಕಾಣಿಸ್ತದೆ ಅದ್ವೈತ ವೇದಾಂತದಲ್ಲೇ ಹಲವಾರು ದೃಷ್ಟಿಕೋನಗಳು ಇವೆ ಒಬ್ಬರ ದೃಷ್ಟಿಕೋನ ಪ್ರಕಾರ ಜಗತ್ತು ಇಲ್ಲ ಸೃಷ್ಟಿ ಇಲ್ಲ ಜೀವಿಗಳಿಲ್ಲ ಅವಿದ್ಯೆ ಇಲ್ಲ ಮಾಯ ಇಲ್ಲ ಬಂಧನ ಇಲ್ಲ ಬಂಧನ ಇಲ್ಲ ಇಲ್ಲದಿದ್ದ ಮೇಲೆ ಮುಕ್ತಿ ಎನ್ನುವುದು ಇಲ್ಲ ಏನಿದೆ ಅಂತ ಕೇಳಿದರೆ ಸರ್ವಂ ಬ್ರಹ್ಮಮಯಂ ಅದು ಅದಕ್ಕೆ ಯಾವತ್ತೂ ಕೂಡ ಆ ಬ್ರಹ್ಮ ಎನ್ನುವಂಥ ಸತ್ಯಕ್ಕೆ ವಿನಾಶ ಇಲ್ಲ ಬದಲಾವಣೆ ಇಲ್ಲ ತಾನೇ ತಾನಾಗಿ ಎಲ್ಲವನ್ನು ವ್ಯಾಪಿಸಿಕೊಂಡು ಎಲ್ಲ ಕಡೆ ಹಾಗೆ ಇರುತ್ತದೆ ಇನ್ನು ನಮ್ಮ ನಿಮ್ಮಂಥವರು ಪ್ರಶ್ನೆ ಕೇಳೇ ಕೇಳ್ತೇವೆ ಬಿಡಲ್ಲ ಇಲ್ಲ ಎಲ್ಲವೂ ಬ್ರಹ್ಮಮಯ ಅಂತ ಹೇಳಿದರೆ ನಾವು ಇದ್ದೀವಿ ನೀವು ಇದ್ದೀವಿ ಜಗತ್ತಿದೆ ಬಣ್ಣ ಇದೆ ನಾನಾ ಬಗೆಯ ಭಾವನೆಗಳಿವೆ ಮನುಷ್ಯರು ಜೀವಿಗಳು ಪ್ರಾಣಿಗಳು ಹೀಗೆ ಸಾವಿರಾರು ಅಸಂಖ್ಯ ವಸ್ತುಗಳು ಜೀವಿಗಳು ಈ ನಾನಾತ್ವವನ್ನು ಕಾಣುತ್ತೇವೆ ಅಲ್ಲ ಹಲವು ಹಲವನ್ನು ಕಾಣ್ತಿವಲ್ಲ ಎಲ್ಲವೂ ಒಂದಾಗಿದ್ರೆ ಇದೆಲ್ಲ ಯಾಕೆ ಬಂತು ಅಂತ ಕೇಳಿದ್ರೆ ಅವರದ್ದು ಉತ್ತರ ಎಲ್ಲ ಇದೆ ಅಂತ ನಿಮಗೆ ಅನ್ನಿಸ್ತಾ ಇದೆ ಆದರೆ ನಿಜವಾಗಿ ಇಲ್ಲ ಅನ್ನಿಸ್ತಾ ಅಂತಂದ್ರೆ ಅಜ್ಞಾನದಿಂದಾಗಿ ಎಲ್ಲ ಕಾಣಿಸ್ತದೆ ಜ್ಞಾನ ಅಂತಂದರೆ ನಾವು ನೀವು ಹೇಳುವ ಸಾಮಾನ್ಯ ಅರ್ಥದ ಅಜ್ಞಾನ ಅಲ್ಲ ಅದು ಆತ್ಯಂತಿಕವಾದ ಸರ್ವವು ತಾನೇ ತಾನಾಗಿರುವಂಥ ನಿರುಪಾಧಿಕ ಬ್ರಹ್ಮದ ಜ್ಞಾನ ಎಲ್ಲಿ ಇಲ್ಲವೋ ಆ ಜ್ಞಾನದ ಅಭಾವ ಅದು ಇಲ್ಲದ್ರಿಂದ ಬೇರೆ ಏನೇನೋ ಇರುವ ಹಾಗೆ ಕಾಣಿಸುವಂಥದ್ದು ಇದು ಅಜ್ಞಾನ ಇನ್ನೊಂದು ರೀತಿಯಲ್ಲಿ ಇದನ್ನು ಹೇಳುವುದಾಗಿದ್ರೆ ಈ ಹಲವಾರು ನಾನಾ ವಸ್ತು ಪ್ರಪಂಚ ಇವನ್ನೆಲ್ಲ ಕಾಣುವುದರಿಂದಲೇ ನಿರುಪಾಧಿಕ ಬ್ರಹ್ಮನ ಅಸ್ತಿತ್ವ ನಮಗೆ ಗೋಚರವಾಗುವುದಿಲ್ಲ ಅದು ಕಾಣದ ಹಾಗೆ ನಮ್ಮನ್ನು ಮರೆಮಾಚಿ ಬಿಟ್ಟಿದೆ ಯಾವಾಗ ಆ ಸತ್ಯ ಎನ್ನುವಂಥ ವಿಚಾರ ಕಾಣಿಸ್ತದೋ ಆಗ ಈ ಪ್ರಪಂಚ ಮಾಯವಾಗತ್ತೆ ನಾನಾತ್ವ ಇಲ್ಲದಾಗತ್ತೆ ಒಂದೇ ಒಂದು ಸತ್ಯ ಗೋಚರವಾಗುತ್ತದೆ ಈ ವಾದದ ದೃಷ್ಟಿಕೋನ ಹೇಗೆ ಅಂತಂದ್ರೆ ಒಂದು ಬೆಟ್ಟದ ತುದಿಯಿಂದ ನಿಂತು ಎಲ್ಲವನ್ನು ನೋಡ್ತಾ ಇರುವಾಗ ಪ್ರತಿಯೊಂದು ಕೂಡ ದೂರದ ವಸ್ತುಗಳೆಲ್ಲವೂ ಕೂಡ ತುಂಬಾ ಆಳದ ಕಣಿವೆಯಲ್ಲಿ ಕಾಣಿಸ್ತಾ ಇರುವಾಗ ಯಾವ ವಸ್ತುಗಳು ಗೋಚರವಾಗುವುದಿಲ್ಲ ವಿಸ್ತಾರವಾದಂತಹ ಜಗತ್ತು ಕಾಣಿಸ್ತದೆ ಅಷ್ಟೇ ಹಾಗೆ ಒಂದು ಪರ್ವತದ ತುದಿಯಲ್ಲಿ ಒಬ್ಬ ನಿಂತು ನೋಡದ ಹಾಗೆ ನಿಂತು ನೋಡಿದ ಹಾಗೆ ಅದ್ವೈತ ಸಿದ್ಧಾಂತದಲ್ಲೂ ಕೂಡ ಬ್ರಹ್ಮನ ದೃಷ್ಟಿಕೋನದಿಂದ ನೋಡುವಾಗ ಜಗತ್ತು ಇಲ್ಲವೇ ಇಲ್ಲ ಅಂಥವರು ಕೆಲವೊಂದೊಂದು ಕಡೆ ಈ ಸೃಷ್ಟಿಯೇ ಇಲ್ಲ ಜೀವಿಗಳೇ ಇಲ್ಲ ನಾವು ನೀವು ಎನ್ನುವುದೆಲ್ಲ ಸುಳ್ಳು ಒಂದೇ ಸತ್ಯ ಅಂತ ಹೇಳಿದ್ದಿದೆ ಇನ್ನು ಅನೇಕರು ಅದ್ವೈತ ಸಿದ್ಧಾಂತದಲ್ಲೇ ಪ್ರಪಂಚನೂ ಇದೆ ಜೀವಿಗಳು ಇದಾವೆ ಇದೆ ಇಲ್ಲಿ ಎಲ್ಲ ವ್ಯವಹಾರಗಳು ನಡೆಸ್ತಾ ಆದರೆ ಇವುಗಳ ಎಲ್ಲದರಿಗೆ ಎಲ್ಲಕ್ಕೆ ಆಧಾರವಾಗಿರುವಂಥ ಬ್ರಹ್ಮತತ್ವ ಇದೆಯಲ್ಲ ಆತ್ಮ ಎನ್ನುವುದು ಇದೆಯಲ್ಲ ಅದು ಗೋಚರವಾದ ಕೂಡಲೇ ಈ ಪ್ರಪಂಚ ಇಲ್ಲದಾಗುತ್ತೆ ಈ ಪ್ರಪಂಚನೂ ಸತ್ಯ ಪರಮಾತ್ಮನು ಸತ್ಯ ಆದರೆ ವ್ಯತ್ಯಾಸ ಇದೆ ಸತ್ಯಗಳಲ್ಲಿ ಪ್ರಾಪಂಚಿಕ ಸತ್ಯ ವೈಭಾಸಿಕ ಸತ್ಯ ಪ್ರಾತಿಭಾಸಿಕ ಸತ್ಯ ಅತ್ಯಂತಿಕ ಸತ್ಯ ಹೀಗೆ ನಾಲ್ಕಾರು ಬಗೆಯ ಸತ್ಯಗಳನ್ನೆಲ್ಲ ಹೇಳ್ತಾರೆ ಗುಡ್ಡದ ತುದಿಗೆ ಹೋಗು ನೀನು ಅಲ್ಲಿ ನಿಂತು ನೋಡಿದಾಗ ಈ ಜಗತ್ತೆಲ್ಲ ಸತ್ಯ ಕಾಣಬಹುದು ಪರಬ್ರಾಹ್ಮಣ ದೃಷ್ಟಿಯಿಂದ ನೋಡಿದ್ರೆ ಇದನ್ನೆಲ್ಲ ಅಸತ್ಯ ಅಂತ ಕಾಣಬಹುದು ಆದರೆ ಪ್ರಪಂಚದಲ್ಲಿ ಇರುವಷ್ಟು ಕಾಲ ಇದು ಪ್ರಾಪಂಚಿಕ ಸತ್ಯ ಕಣ್ಣಿಗೆ ಕಾಣ್ತಾ ಇದೆ ಅನುಭವಿಸ್ತಾ ಇದೀವಿ ಜಗತ್ತನ್ನು ನೋಡ್ತಾ ಇದ್ದೇವೆ ಆದ್ದರಿಂದ ಇದು ಒಂದು ಬಗೆಯ ಸತ್ಯ ತಾತ್ಕಾಲಿಕ ಆಗಿದ್ದಿರಬಹುದು ಜ್ಞಾನ ಬಂದ ಕೂಡಲೇ ಇದು ಹೊರಟು ಹೋಗುತ್ತೆ ಆದರೆ ಜ್ಞಾನ ಬರೋಲ್ಲಿ ತನಕ ಇದು ಸತ್ಯ ಇದು ಒಂದು ರೀತಿಯ ವಾದ ಹೀಗೆ ಅನೇಕ ಬಗೆಯ ವಾದಗಳನ್ನೆಲ್ಲ ನಾವು ಕಾಣುತ್ತೇವೆ ಎಲ್ಲವೂ ಕೂಡ ಅನುಭವ ಸಾಕ್ಷಾತ್ಕಾರ ಮುಕ್ತಿ ಇಂಥವುಗಳನ್ನೇ ಅವಲಂಬಿಸಿಕೊಂಡು ಇದೆ ಆದ್ದರಿಂದ ನಾವು ಏನನ್ನೂ ಕೂಡ ಸತ್ಯ ಅಂತ ನಾವು ಅದನ್ನು ಖಚಿತವಾಗಿ ಸಂಪೂರ್ಣವಾಗಿ ಸ್ವೀಕರಿಸಬೇಕಾದರೆ ಅನುಭವವೇ ಒಂದು ಪ್ರಮಾಣ ಅಂತ ನಮ್ಮಲ್ಲಿ ಅದನ್ನು ಹೇಳುತ್ತಾರೆ ಈ ಅನುಭವ ಪ್ರಮಾಣದಿಂದಲೇ ಎಲ್ಲ ತತ್ವವನ್ನು ಕೂಡ ಸಾಧಿಸಿ ನೋಡಬೇಕು ಅಂತ ವೇದಾಂತ ಹೇಳುವುದರಿಂದ ನಾವು ಬುದ್ಧಿಯ ಮೂಲಕ ಪ್ರಯತ್ನದ ಮೂಲಕ ನಮ್ಮ ನಮ್ಮ ಜ್ಞಾನದ ಅನುಸಂಧಾನದ ಮೂಲಕ ಗಳಿಸಿಕೊಳ್ಳುವ ಒಂದು ಜ್ಞಾನ ಅದು ಕೇವಲ ಸೀಮಿತವಾಗಿರುತ್ತದೆ ಸಾಮಾನ್ಯರ ಮಾತಿನಲ್ಲಿ ಹೇಳುವುದಾಗಿದ್ದರೆ ಪುಸ್ತಕದ ಬದನೆಕಾಯಿ ನಿಜವಾದ ಬದನೆಕಾಯಿಯನ್ನು ಕತ್ತರಿಸಿ ಬೇಯಿಸಿ ಪಲ್ಯ ಪದಾರ್ಥ ಮಾಡಿ ತಿಂದಾಗ ಬರುವ ಅನುಭವ ಬೇರೆ ಪುಸ್ತಕದಲ್ಲಿ ಅದರ ವರ್ಣನೆಯನ್ನು ಓದಿ ಬದನಕಾಯಿಯ ಚಿತ್ರವನ್ನು ಕಂಡು ಅದರ ರುಚಿಯ ಬಗ್ಗೆ ವಿವರಣೆಯನ್ನೆಲ್ಲ ಓದಿ ಮನಸ್ಸಿನಲ್ಲಿ ಭಾವಿಸಿ ತಿಳ್ಕೊಳ್ಳುವ ಅನುಭವ ಬೇರೆ ಎರಡು ಕೂಡ ಜ್ಞಾನವೇ ಆದರೆ ಓದಿ ತಿಳಿದುಕೊಳ್ಳುವ ಜ್ಞಾನ ಅದು ಒಂದು ಬಗೆಯ ಜ್ಞಾನ ನಿಜವಾಗಿ ಅನುಭವದಿಂದ ಪಡೆಯುವ ಜ್ಞಾನ ಅದು ಬೇರೆ ಜ್ಞಾನ ಉಪನಿಷತ್ತಿನಲ್ಲಿ ಇದನ್ನು ಸ್ಪಷ್ಟವಾಗಿ ಒಂದು ರೀತಿಯಲ್ಲಿ ಖಂಡಿಸಿ ಹೇಳುತ್ತಾರೆ ತರ್ಕದಿಂದ ವಿಚಾರದಿಂದ ಚಿಂತನೆಯಿಂದ ಪಡೆದುಕೊಳ್ಳುವ ತಿಳುವಳಿಕೆ ಇದೆಯಲ್ಲ ನಿಜವಾದ ಆತ್ಮಜ್ಞಾನ ಅಲ್ಲ ಅದೇ ಇದ್ರೂ ಕೂಡ ಅಪರ ವಿದ್ಯೆ ಎಷ್ಟರ ಮಟ್ಟಿಗೆ ಅಂದರೆ ಆತ್ಮಜ್ಞಾನವನ್ನು ಕುರಿತು ಸಂಪೂರ್ಣ ವಿಚಾರಗಳು ಒಳಗೊಂಡಿರುವಂಥ ವೇದಗಳು ಇವೆಲ್ಲ ಆ ವೇದ ಕೂಡ ಅಪರ ವಿದ್ಯೆ ಎನ್ನುವುದಾಗಿ ಉಪನಿಷತ್ತು ಹೇಳುತ್ತೆ ಮತ್ತೆ ವಿದ್ಯೆ ಅಂತ ಕೇಳಿದರೆ ಯಾವುದರಿಂದ ಆತ್ಮ ಲಭ್ಯವಾಗುತ್ತೋ ಯಾವ ವಿದ್ಯೆಯ ಮೂಲಕ ಎಲ್ಲ ನಾನಾ ಬಗೆಯ ದ್ವಂದ್ವಗಳಿಂದ ಕೂಡಿದ ಅಜ್ಞಾನ ತೊಲಗಿ ನಿತ್ಯವಾದ ಅಕ್ಷರ ಎದಕ್ಷರಂ ಅಧಿಗಮ್ಯತೆ ಅಂತ ಉಪನಿಷತ್ತು ಹೇಳುತ್ತೆ ಯಾವುದರಿಂದ ಅಕ್ಷರವಾದ ಅಳಿವಿಲ್ಲದಂಥ ಸತ್ಯವು ದೊರಕುತ್ತದೋ ಅಂಥ ಜ್ಞಾನಕ್ಕೆ ಪರಾವಿದ್ಯೆ ಅಂತ ಹೇಳಲಾಗಿದೆ ಅದನ್ನು ನೀಡದ ಯಾವುದೇ ಜ್ಞಾನ ಇರಲಿ ಎಲ್ಲವೂ ಅಪರಾವಿದ್ಯೆ ಪುಸ್ತಕದ ಬಂದೇಕಾಯಿ ಪುಸ್ತಕದ ವಿದ್ಯೆ ಗ್ರಂಥ ಆದ್ದರಿಂದ ಉಪನಿಷತ್ತಲ್ಲಿ ಈ ಪರಾವಿದ್ಯೆಯನ್ನು ಪಡೆದುಕೊಳ್ಳುವ ಕ್ರಮ ವಿಧಾನದ ಬಗ್ಗೂ ಕೂಡ ವಿಶೇಷವಾದಂಥ ಒಂದು ಅಭಿಪ್ರಾಯ ಇದೆ ಅದೇನು ಅಂತಂದರೆ ತರ್ಕದಿಂದ ಸಿಗಲ್ಲ ಆಲೋಚನೆ ಮಾಡಿಕೊಂಡು ಸಿಗಲ್ಲ ಪುಸ್ತಕ ಓದಿ ಸಿಗೋದಿಲ್ಲ ಹಿಂಗೆ ಹೇಗೆ ಸಿಗುತ್ತೆ ಪರಬ್ರಹ್ಮ ವಸ್ತು ಯಾವ ರೀತಿ ಸಿಗುತ್ತೆ ಅಂತಂದರೆ ಯಾರು ಅದನ್ನು ತಿಳಿದುಕೊಂಡಿದ್ದಾನೋ ಯಾರು ಆತ್ಮವಸ್ತುವನ್ನು ಅನುಭವ ಮಾಡಿಕೊಂಡಿದ್ದಾನೋ ಅಂಥವನು ಹೇಳಿದರೆ ಮಾತ್ರ ಅದು ಲಭ್ಯ ಆಗುತ್ತೆ ಆದ್ದರಿಂದಲೇ ಅಂಥವನಿಗೆ ಗುರು ಇದುವರೆಗೂ ಕೂಡ ನಮಗೆ ಲಭ್ಯವಿಲ್ಲದ ಅರಿವಿಲ್ಲದ ವಸ್ತುವನ್ನು ಲಭಿಸಿಕೊಡಬೇಕಾದರೆ ಅದು ಒಬ್ಬ ವಿಶಿಷ್ಟನಾದ ವ್ಯಕ್ತಿಯಿಂದಲೇ ಬರಬೇಕು ಅಂಥವನು ಸಾಮಾನ್ಯ ವ್ಯಕ್ತಿಗಳ ಹಾಗಲ್ಲ ಯಾರಿಗೆ ದಿವ್ಯ ಜ್ಞಾನ ಪ್ರಾಪ್ತವಾಗಿದೆಯೋ ಅವನು ಆ ದಿವ್ಯತೆಯನ್ನೇ ಸ್ಪರ್ಶ ಮಾಡಿದ್ದಾನೆ ಒಂದು ಬಾರಿ ಅವನಿಗೆ ಆ ದಿವ್ಯ ಜ್ಞಾನ ಅಥವಾ ಆತ್ಮಜ್ಞಾನ ಎನ್ನುವುದು ಸ್ಪರ್ಶವಾಯಿತು ಅವನ ಸಂಪೂರ್ಣ ಜೀವನ ಬದಲಾಯಿತು ಅಲ್ಲಿಯವರೆಗೆ ಅವನು ನೋಡ್ತಾ ಇದ್ದಂಥ ಜಗತ್ತು ಒಂದು ರೀತಿ ಇದ್ರೆ ಸಾಕ್ಷಾತ್ಕಾರವಾದ ಕ್ಷಣದಿಂದಲೇ ಅವನು ನೋಡ್ತಾ ಇರುವ ಇಡೀ ಜಗತ್ತು ಇದೆಯಲ್ಲ ಎಲ್ಲವೂ ಬ್ರಹ್ಮಮಯವಾಗಿ ಇರ್ತದೆ ಕುರ್ಚಿಯನ್ನು ನೋಡಿದ್ರೆ ಆ ಕುರ್ಚಿ ಎನ್ನುವಂಥ ಬ್ರಹ್ಮ ಅಂತ ಅವನು ಒಂದು ಮರವನ್ನು ನೋಡಿದ್ರೆ ಮರದ ರೂಪದಲ್ಲಿರುವ ಬ್ರಹ್ಮ ಅಂತ ಅವನು ಅದನ್ನು ತಿಳ್ಕೊಳ್ತಾನೆ ಶ್ರೀರಾಮಕೃಷ್ಣರು ತಮ್ಮ ಶಿಷ್ಯನನ್ನು ನೋಡಿ ಹೇಳ್ತಿದ್ರಂತೆ ನನ್ನ ನಾನು ನಿನ್ನನ್ನು ನೋಡ್ತಾ ಇದ್ದೇನೆ ಈ ಕ್ಷಣದಲ್ಲಿ ನೋಡ್ತಾ ಇದ್ದ ಹಾಗೆ ನಿನ್ನ ದೇಹ ನಿನ್ನ ಅಸ್ತಿತ್ವ ದಿಂಬಿನ ಚೀಲದ ಹಾಗೆ ನನಗೆ ಕಾಣಿಸ್ತಾ ಇದೆ ಆದ್ರೆ ಒಳಗೆಲ್ಲವೂ ಕೂಡ ಅದು ಚಿದಂಶದಿಂದ ಕೂಡಿದೆ ಚಿತ್ ಅಂದ್ರೆ ಚೈತನ್ಯ ಸಂಪೂರ್ಣವಾಗಿ ಅದು ಬ್ರಹ್ಮವತ್ತು ಆತ್ಮವಸ್ತು ದೇವರೇ ಅಲ್ಲಿ ಇದ್ದಾನೆ ಅಂತ ನಮಗೆ ಗೋಚರಿಸ್ತಾ ಇದೆ ಅಂತ ಹೇಳುತ್ತಿದ್ರು ಏಕಕಾಲದಲ್ಲಿ ಶ್ರೀರಾಮಕೃಷ್ಣರು ಎರಡೂ ರೀತಿಯಲ್ಲಿ ಅದನ್ನು ಅರಿತುಕೊಳ್ಳುವ ಶಕ್ತಿ ಹೊಂದಿದ್ರಂತೆ ಸಾಮಾನ್ಯ ಲೌಕಿಕರ ಹಾಗೆ ವ್ಯಕ್ತಿಯಾಗಿಯೂ ಅವನನ್ನು ನೋಡ್ತಾ ಇದ್ರು ಅದೇ ಕ್ಷಣದಲ್ಲಿ ಆ ವ್ಯಕ್ತಿಯ ನಾರಾಯಣನೇ ಇದ್ದಾನೆ ಸಾಕ್ಷಾತ್ ಪರಮಾತ್ಮನೇ ಇದ್ದಾನೆ ಅಂತ ಅವರು ಭಾವಿಸ್ತಾ ಇದ್ರು ಅನುಭವಿಸ್ತಾ ಇದ್ರು ಅವರಿಗೆ ಗೋಚರವಾಗ್ತಿತ್ತು ಹೀಗೆ ಸಾಮಾನ್ಯವಾದ ವ್ಯಕ್ತಿಯಲ್ಲ ಯಾರಿಗೆ ಆತ್ಮಜ್ಞಾನ ಲಭಿಸಿದೆಯೋ ಅವನು ಜಗತ್ತನ್ನು ನೋಡುವಾಗಲೇ ವಿಶಿಷ್ಟವಾಗಿ ನೋಡ್ತಾನೆ ಆದ್ದರಿಂದ ಅಂಥ ವ್ಯಕ್ತಿ ಆತ್ಮಜ್ಞಾನವನ್ನು ಕುರಿತು ಹೇಳಿದರೆ ಹೇಗೆ ನೀನು ಹೊಂದಬಲ್ಲೆ ಕೂಡ ಅವನು ಹೇಳ್ತಾನೆ ದಾರಿ ತೋರಿಸಿಕೊಡುವವನೇ ಗುರು ಆದ್ದರಿಂದ ಉಪನಿಷತ್ತುಗಳಲ್ಲಿ ಅಂಥ ಸೇತುವೆಯನ್ನು ಬಹಳ ವಿಶೇಷವಾಗಿ ಪರಿಗಣಿಸ್ತಾರೆ ಗುರುವನ್ನು ಸೇತುವೆಯಂತ ಪರಿಗಣಿಸ್ತಾರೆ ಒಂದು ಸೇತುವೆಯ ಕೆಲಸ ಏನು ಒಂದು ನದಿಯನ್ನು ತೊರೆಯನ್ನು ದಾಟುವುದಕ್ಕೆ ಒಂದು ವಾಹಕ ಒಂದು ಒಂದು ರೀತಿಯ ಮಾಧ್ಯಮ ಅದು ಸೇತುವೆ ಇದ್ರೆ ಯಾರು ಬೇಕಾದರೂ ನದಿಯನ್ನು ದಾಟಬಹುದು ಅದರ ಕೆಲಸ ಎರಡೂ ದಡಗಳನ್ನು ಜೋಡಿಸುವಂತ ಕೆಲಸ ಅಭಿವ್ಯವಾದಂಥ ಒಂದು ನದಿ ಇದೆ ಅಲ್ಲಿ ನೆರೆ ಇದೆ ನದಿ ದಾಟಕ್ಕಾಗುವುದಿಲ್ಲ ಎಷ್ಟೇ ನಾವು ಪ್ರಯತ್ನ ಪಟ್ಟರು ಕೂಡ ಆ ನದಿಯ ದಟದಲ್ಲಿ ಬಂದು ನಾವು ನಿಂತುಕೊಳ್ಳಬಹುದು ಸೇತುವೆ ಇಲ್ಲ ಅಂತ ಅಂದ್ರೆ ದಾಟಕ್ಕಾಗುವುದಿಲ್ಲ ಈ ಲೌಕಿಕವಾದ ಪ್ರಾಪಂಚಿಕವಾದ ಜಗತ್ತು ನಮ್ಮನ್ನು ಸೀಮಿತವಾದಂಥ ಒಂದು ಜ್ಞಾನದಲ್ಲಿ ಬಂಧಿಸಿಬಿಟ್ಟಿದೆ ಅಜ್ಞಾನ ಎನ್ನುವುದು ನಮ್ಮ ಸಹಜವಾದ ಸಹಜ ಅಂತ ಯಾಕೆ ಹೇಳಿದೆ ಅಂತಂದರೆ ಯಾವಾಗ ನಮ್ಮ ಅಜ್ಞಾನ ತಾನೇ ತಾನಾಗಿ ತೊಲಗುತ್ತದೋ ಯಾವುದೋ ಕಾರಣದಿಂದ ನಾಶವಾಗುತ್ತದೆ ಆಗ ಅಂತರ್ಗತವಾಗಿರುವಂಥ ನಮ್ಮ ತಿಳುವಳಿಕೆ ತಾನೇ ತಾನಾಗಿ ಅದು ಪ್ರಕಾಶ ಹೊಂದುತ್ತದೆ ಅದಕ್ಕೆ ವಿಶೇಷವಾದ ಪ್ರಯತ್ನ ಬೇಡ ಆದ್ದರಿಂದ ಅದನ್ನು ಸಹಜ ಅಂತ ಹೇಳಿದ್ದಾರೆ ಈ ರೀತಿಯಲ್ಲಿ ಸಹಜವಾದ ಆ ಪ್ರಕಾಶ ಹೊಂದಿದಾಗಲೇ ನಮಗೆ ಜಗತ್ತು ಅಥವಾ ಈ ಜಗತ್ತನ್ನು ಮೀರಿದ ಸತ್ಯ ಇದೆಲ್ಲವೂ ಒಂದಾಗಿ ಕಾಣಿಸ್ತದೆ ಅಲ್ಲಿಯವರೆಗೆ ಆ ಸೀಮಿತವಾದ ಅಜ್ಞಾನದಲ್ಲಿ ನಾವು ಜಗತ್ತನ್ನು ಮಾನ ಬಗೆಯ ಬಣ್ಣಗಳಿಂದ ಆಕಾರಗಳಿಂದ ಹೆಸರುಗಳಿಂದ ವಸ್ತುಗಳ ವೈವಿಧ್ಯದಿಂದ ಗುರುತಿಸ್ತೇವೆ ಗಮನಿಸ್ತೇವೆ ಇಂಥ ಜ್ಞಾನವನ್ನು ಕೊಡಬಲ್ಲ ಆ ಗುರು ಇದನ್ನೆಲ್ಲ ಅವನು ಅನನ್ಯನು ವಿಶಿಷ್ಟನು ಅಂತ ಹೇಳಿದೆ ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅಣಿಯಾನ್ ಹ್ಯತಮಣು ಪ್ರಮಾಣ ಅಂತ ಇದರಲ್ಲಿ ಹೇಳಿದೆ ವಿಶಿಷ್ಟನಾದ ಆ ವ್ಯಕ್ತಿಯು ವ್ಯಕ್ತಿ ಅಂತ ಹೇಳಿದೆ ಆದ್ರೆ ಆರಂಭದಲ್ಲಿ ಅವನು ನಮಗೆ ವ್ಯಕ್ತಿಯಾಗಿ ಕಾಣಿಸಿಕೊಂಡ್ರು ಆ ಜ್ಞಾನವನ್ನು ಪಡೆದ ನಂತರ ಅವನು ವ್ಯಕ್ತಿಯಾಗಿ ಕಾಣಿಸುವುದಿಲ್ಲ ಅವನು ಆ ಅನಂತವಾದ ನಿತ್ಯವಾದ ಸತ್ಯದಲ್ಲಿ ಒಂದಾಗಿ ಹೋಗಿದ್ದಿರ್ತಾನೆ ಆದ್ದರಿಂದ ಗುರುವಾದವರು ಕ್ರಮೇಣ ಪರಮಾತ್ಮನಲ್ಲಿ ಲೀನವಾಗಿ ಬಿಡ್ತಾನೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು ಒಂದು ಸಣ್ಣ ಕಥೆಯ ರೀತಿಯಲ್ಲಿ ಹೇಳುತ್ತಿದ್ರು ಆರಂಭದಲ್ಲಿ ಗುರು ಸಾಧಕನಿಗೆ ಗುರುಗೋಚರವಾಗ್ತಾನೆ ಗುರು ತನ್ನ ಸ್ವರೂಪವನ್ನು ತೋರ್ಪಡಿಸಿಕೊಳ್ತಾನೆ ಅನಂತರ ಶಿಷ್ಯನ ಕೈ ಹಿಡಿದು ಭಗವಂತನ ಕಡೆಗೆ ಕರ್ಕೊಂಡು ಹೋಗ್ತಾನೆ ಕೊನೆಗೆ ಭಗವಂತ ಇಲ್ಲಿದ್ದಾನೆ ಅಂತ ಅವನಿಗೆ ತೋರಿಸಿಕೊಡ್ತಾನಂತೆ ಇಲ್ಲಿ ನಿನ್ನ ಇಷ್ಟ ದೈವ ಇದೆ ಇದು ನಿನ್ನ ಇಷ್ಟ ಮಂತ್ರ ಇಲ್ಲಿದೆ ಅಂತ ದೀಕ್ಷೆಯನ್ನು ಕೊಡ್ತಾನೆ ಇಷ್ಟಮಂತ್ರದ ಮುಖಾಂತರ ನೀನು ಹೇಗೆ ಭಗವಂತನನ್ನು ಸೇರಬಲ್ಲೆ ಆ ದಾರಿಯನ್ನು ತೋರಿಸಿಕೊಡ್ತಾನೆ ಸಾಧನೆ ಮಾಡ್ತಾ ಮಾಡ್ತಾ ಅವನು ಇಷ್ಟಮಂತ್ರದ ಮೂಲಕ ಇಷ್ಟ ದೈವವನ್ನು ಸೇರಿ ಅಷ್ಟರಲ್ಲಿ ಸಾಕ್ಷಾತ್ಕಾರ ಆಗುವಂಥ ಸನ್ನಿವೇಶದಲ್ಲಿ ಗುರು ಭಗವಂತನಲ್ಲಿ ಒಂದಾಗಿ ಬಿಡ್ತಾನಂತೆ ಆಗ ಶಿಷ್ಯನಿಗೆ ಅರ್ಥವಾಗುತ್ತೆ ತನ್ನ ಗುರು ಬೇರೆ ಅಲ್ಲ ಭಗವಂತ ಬೇರೆಯಲ್ಲ ಭಗವಂತನೇ ಗುರುವಿನ ರೂಪದಲ್ಲಿ ನನಗೆ ದಾರಿ ತೋರಿಸುವುದಕ್ಕಾಗಿ ಬಂದ ಅಂತ ಭಾವಿಸ್ತಾನೆ ಹೀಗೆ ಸಾಕ್ಷಾತ್ ಸಚ್ಚಿದಾನಂದನೇ ವ್ಯಕ್ತಿ ರೂಪವನ್ನು ಹೊಂದಿ ಶಿಷ್ಯನ ಎದುರಿಗೆ ಗೋಚರವಾಗಿ ಅವನನ್ನು ಸತ್ಯದ ಕಡೆಗೆ ಕರೆದೊಯ್ತಾನೆ ಯಾವಾಗ ಶಿಷ್ಯ ಸತ್ಯವನ್ನು ಕಂಡುಕೊಳ್ತಾನೋ ಆಗ ಗುರು ಸತ್ಯದಲ್ಲಿ ಲಯವಾಗಿ ಬಿಡ್ತಾನೆ ಹೀಗೊಂದು ಸಾಂಪ್ರದಾಯಿಕವಾದ ಒಂದು ಹೇಳಿಕೆ ಇದೆ ಅನೇಕ ಸಾಧುಸಂತರ ಜೀವನದಲ್ಲಿ ಇದು ನಿಜವಾಗಿದೆ ಕೂಡ ಅಂಥ ಅನನ್ಯನಾದ ಗುರುವಿನಿಂದ ಈ ಜ್ಞಾನವು ಹೇಳಲ್ಪಟ್ಟರೆ ಅವನಿಗೆ ಬೇರೆ ಏನೂ ಬೇಕಾಗಿಲ್ಲ ಆಮೇಲೆ ಗತಿರತ್ರ ನಾಸ್ತಿ ಅವನಿಗೆ ಬೇರೆ ಯಾವ ಗತಿಯೂ ಇಲ್ಲ ಅಂದ್ರೆ ಒಂದೇ ಗತಿ ಉಳಿದಿರುವುದು ಯಾವುದು ಪರಮಾತ್ಮನ ಜ್ಞಾನ ಆತ್ಮ ಜ್ಞಾನ ಅದು ಸಿಗತ್ತೆ ಅಂಥವನು ಬೇರೆ ಏನನ್ನು ಪಡೆಯಬೇಕಾದ್ದು ಇಲ್ಲ ಬೇರೆ ಏನನ್ನು ತಿಳಿಯಬೇಕಾದ್ದು ಇಲ್ಲ ಗತಿ ಒಂದೇ ಅಂದ್ರೆ ಸಂಸಾರದ ಗತಿ ಮತ್ತೆ ಇಲ್ಲ ಪದೇ ಪದೇ ಜನನ ಮರಣಗಳ ಆ ಚಕ್ರದಲ್ಲಿ ಅವನು ಸೊತ್ತುಬೇಕಾಗಿಲ್ಲ ಒಂದೇ ಗತಿ ಇರುವುದು ಅಂತಂದ್ರೆ ಅದು ನಾನಾ ಬಗೆಯ ವ್ಯಾಮೋಹಗಳಿಂದ ಕೂಡಿದ ಆಸೆ ಆಕಾಂಕ್ಷೆ ದ್ವೇಷ ಇತ್ಯಾದಿ ಸಾಕಷ್ಟು ಭಾವಾಂತರಗಳಿಂದ ತುಂಬಿರುವ ಈ ಪ್ರಪಂಚದ ಮಿತಿಯನ್ನು ಮೀರಿ ನಿತ್ಯನಾಗಿರುವ ಆ ಭಗವಂತನನ್ನು ಕಂಡುಕೊಳ್ಳುವ ಗತಿ ಇದೆಯಲ್ಲ ಅದು ಒಂದೇ ಗತಿಯವನಿಗೆ ಉಳಿದಿರುವುದು ಇನ್ನು ಇಂಥ ಸತ್ಯವನ್ನು ಕುರಿತು ತರ್ಕದಿಂದ ಹೇಳುವ ರೀತಿ ಹೇಗೆ ಅಂತಂದ್ರೆ ಅಣಿಯಾನ್ ಹ್ಯತರ್ಕಮಣು ಪ್ರಮಾಣ ಅಣುಗಿಂತಲೂ ಅಣುವಾಗಿರುವಂಥವನು ಅವನು ಒಬ್ಬಾತ ಅಣು ಅಂತ ಹೇಳಿದ್ರೆ ಅತ್ಯಂತ ಚಿಕ್ಕ ವಸ್ತುವಿಗೆ ಅಣು ಅಂತ ಹೇಳುತ್ತೇವೆ ಪ್ರಪಂಚದಲ್ಲಿ ಈ ಅಣುವಿನ ಕಲ್ಪನೆ ಮೊತ್ತ ಮೊದಲು ಬಂದದ್ದು ಭಾರತದಲ್ಲಿ ನಮ್ಮಲ್ಲಿ ಆರು ಬಗೆಯ ದರ್ಶನಗಳು ಇವೆ ಷಡ್ ದರ್ಶನ ಅಂತ ಕರೀತಾರೆ ಸಾಂಖ್ಯ ಯೋಗ ನ್ಯಾಯ ವೈಶೇಷಿಕ ಉತ್ತರ ಮೀಮಾಂಸಾ ಪೂರ್ವ ಮೀಮಾಂಸ ಹೀಗೆ ಆರು ಬಗೆಯ ದರ್ಶನಗಳಿವೆ ಅಂತ ಈ ಆರು ದರ್ಶನಗಳಲ್ಲಿ ನ್ಯಾಯ ವೈಶೇಷಿಕ ಅಂತ ಇದೆಯಲ್ಲ ಅದರಲ್ಲಿ ವೈಶೇಷಿಕ ದರ್ಶನ ಎನ್ನುವಂಥ ಒಂದು ಸಿದ್ಧಾಂತ ಅವರು ಈ ಅಣು ಎನ್ನುವಂಥ ಒಂದು ಕಲ್ಪನೆಯನ್ನು ಬಹುಶಃ ಆರಂಭದಲ್ಲಿ ನಮ್ಮಲ್ಲಿಗೆ ತಂದರು ತುಂಬಾ ವಿಚಿತ್ರವಾಗಿದೆ ಅವರ ಪ್ರಕಾರ ಪ್ರತಿಯೊಂದು ವಸ್ತುವಿನ ಮೂಲ ರೂಪ ಭಗವಂತನನ್ನು ಒಪ್ಪ ಅವರು ಹೇಳೋದಿದ್ರು ಎಲ್ಲ ಮೂಲದಲ್ಲಿ ಅಣು ಅದು ಏಕಾಣು ಅಣು ದ್ವಿರಣು ಏನು ಹೇಳ್ತಾರೆ ತ್ರಿ ಅಣು ಅಂತ ಏನು ಒಂದು ಅಣು ಎರಡು ಅಣು ಮೂರು ಅಣು ಇತ್ಯಾದಿಗಳೆಲ್ಲ ಅಣುಗಳಂತೆ ಅವುಗಳ ಸಂಯೋಜನೆಯಿಂದ ಜಗತ್ತು ಆಯಿತು ಅಂತ ಇಂದು ವಿಜ್ಞಾನ ಹೇಳುವ ಅದೇ ರೀತಿಯ ಸತ್ಯವನ್ನು ಬಹಳ ಪ್ರಾಚೀನ ಕಾಲದಲ್ಲಿ ಇವರು ಹೇಳ್ತಾರೆ ಅಣುವಿನ ವಿಚಾರ ಬರುತ್ತೆ ಅಂಥ ಅನು ಅದು ಭಗವಂತ ಅಂತ ನೀವು ತಿಳಿದುಕೊಂಡ್ರೆ ಅದಕ್ಕಿಂತಲೂ ಚಿಕ್ಕದು ಅಂತ ಇನ್ನೊಬ್ಬ ಹೇಳಬಹುದು ನಮಗೆ ಬರಿಗಣ್ಣಿನಿಂದ ಅಣುವನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಒಂದು ಚಿಕ್ಕ ಕಲ್ಲನ್ನು ತಗೊಳ್ಳಿ ನೀವು ಬೇರೆ ಒಂದು ವಸ್ತುವನ್ನು ಉಪಯೋಗಿಸಿಕೊಂಡು ಕಲ್ಲನ್ನು ಪುಡಿ ಮಾಡಬಹುದು ಆ ಒಂದು ಪುಡಿಯನ್ನು ತೆಗೆದುಕೊಂಡ್ರೆ ಸಣ್ಣ ತುಣುಕನ್ನು ತೆಗೆದುಕೊಂಡು ಚೆನ್ನಾಗಿ ಅದನ್ನು ಅರಿದ್ರೆ ಸಣ್ಣ ಧೂಳಿನ ಹುಡಿಯಾಗಿ ಒಂದು ವಸ್ತು ನಮಗೆ ಸಿಗುತ್ತದೆ ಅದನ್ನು ಮತ್ತಷ್ಟು ಮತ್ತಷ್ಟು ನೀವು ಬೇರೆ ಯಾವ್ಯಾವ ಯಂತ್ರಗಳಿಂದ ಚೂರು ಚೂರು ಚೂರು ಚೂರು ಮಾಡ್ತಾ ಹೋದ್ರೆ ಕೊನೆಗೆ ಉಡಿಯುವ ವಸ್ತುವೆ ಅಣು ವಿಜ್ಞಾನ ಇದನ್ನೇ ಹೇಳುತ್ತೆ ಅಂಥ ಅಣುವಿಗಿಂತ ಸೂಕ್ಷ್ಮವಾದ ರೂಪದಲ್ಲಿ ಭಗವಂತ ಇದ್ದಾನೆ ಅಂತ ಯಾರಾದರೂ ಹೇಳಿದರೆ ಮನಸ್ಸಿಗೆ ಒಂದು ಭಾವನೆ ಬರ್ತದೆ ಅಣುವಿಗಿಂತಲೂ ಸೂಕ್ಷ್ಮವಾದದ್ದು ಪರಮಾಣು ಪರಮ ಅಣು ಅದನ್ನು ಮತ್ತೆ ಮತ್ತೆ ಒಡೆಯಲಿಕ್ಕೆ ಸಾಧ್ಯ ಇದೆ ಎನ್ನುವಂತ ಒಂದು ಕಲ್ಪನೆ ಆದ್ರೂ ಮನಸ್ಸಿಗೆ ಬರ್ತದೆ ಹೀಗೆ ನೀವು ಆಲೋಚನೆ ಮಾಡ್ತಾ ಹೋದ್ರೆ ತಾರ್ಕಿಕವಾಗಿ ಹಣವನ್ನು ಮತ್ತೆ ಉಭಯಿಸುವುದು ಮತ್ತೆ ಚಿಕ್ಕದಾಗಿರುವುದು ಮತ್ತೆ ಚಿಕ್ಕದಾಗಿದ್ದು ಹೀಗೆ ಕೊನೆ ಇಲ್ಲದೆ ನೀವು ತರ್ಕ ಮಾಡ್ತಾ ಹೋಗೋದಕ್ಕೆ ಸಾಧ್ಯ ಆಗತ್ತೆ ಇಲ್ಲಿ ಅನವಸ್ಥೆ ಎನ್ನುವಂತ ಒಂದು ದೋಷ ಬರ್ತದೆ ಅನವಸ್ಥೆ ಅಂತಂದ್ರೆ ತರ್ಕದಲ್ಲಿ ಒಂದು ಬಗೆಯ ಒಂದು ದೋಷ ಅದು ಖಚಿತವಾಗಿ ಇಂಥದನ್ನು ಹೇಗೆ ಅಂತ ಹೇಳಬೇಕಾಗತ್ತೆ ತರ್ಕ ಅಂತಂದ್ರೆ ಅದೊಂದು ರೀತಿಯಲ್ಲಿ ತರ್ಕ ಸಂಗ್ರಹ ಅಂತೆಲ್ಲ ಕೇಳಿರ್ತೀರಿ ನ್ಯಾಯ ಅಂತ ಒಂದು ಬಗೆಯ ಸಿದ್ಧಾಂತ ಇದೆ ಲಾಜಿಕ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ ನಾವು ಏನನ್ನು ತಿಳಿದುಕೊಳ್ಳೋದಿದ್ರು ಏನನ್ನು ಇದು ಸತ್ಯ ಅಂತ ಸಾಧಿಸಬೇಕಿದ್ರು ಅದು ತರ್ಕಬದ್ಧವಾಗಿರಬೇಕು ಅನ್ನಕ್ಕೊಂದು ಸಂಬಂಧ ಇರಬೇಕು ಇದು ಹೀಗಿದ್ದರಿಂದ ಹೇಗೆ ಅಂತ ನಾವು ಅದನ್ನು ಪ್ರಮಾಣ ಮಾಡಿ ಹೇಳುವುದಕ್ಕೆ ಸಾಧ್ಯ ಆಗಬೇಕು ಪ್ರಮಾಣ ಮಾಡಿ ತೋರಿಸುವುದಕ್ಕೂ ಸಾಧ್ಯ ಆಗಬೇಕು ಇದಕ್ಕೆ ತರ್ಕಬದ್ಧತೆ ಅಂತ ನಾವು ಹೇಳ್ತೇವೆ ವ್ಯಕ್ತಿಯುಕ್ತ ಕೂಡ ಹೇಳ್ತೇವೆ ಈ ರೀತಿಯಲ್ಲಿ ಕೆಲವೊಂದು ಬಗೆಯ ತರ್ಕಗಳಿವೆ ಎಷ್ಟು ಸೂಕ್ಷ್ಮ ಅಂತ ಸ್ವಲ್ಪತ್ರ ಕೈ ತಪ್ಪಿ ಹೋಗಿಬಿಡ್ತೇವೆ ಎಷ್ಟರ ಮಟ್ಟು ಎಷ್ಟರ ಮಟ್ಟಿಗೆ ಅದು ಸೂಕ್ಷ್ಮವಾಗಿ ಇರ್ತದೆ ಅಂತಂದರೆ ಒಂದು ಸಾಮಾನ್ಯವಾಗಿ ಒಂದು ಮಾತು ಹೇಳ್ತಾರೆ ಇಂಗ್ಲಿಷ್ನಲ್ಲೂ ಇದೆ ಸಂಸ್ಕೃತದಲ್ಲೂ ಇದೆ ಅದು ಇಂಗ್ಲಿಷ್ನಲ್ಲಿ ಹೇರ್ ಸ್ಪ್ಲಿಟಿಂಗ್ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ತಾರೆ ಕೂದಲು ಎಳೆಯನ್ನು ಕತ್ತರಿಸಿ ಒಬ್ಬ ಆಪರೇಷನ್ ಮಾಡುವುದಾಗಿದ್ದರೆ ಹೇಗೆ ಅಷ್ಟು ಸೂಕ್ಷ್ಮವಾದ ರೀತಿ ತರ್ಕದಲ್ಲಿ ಎಳೆದು ಎಳೆದು ಎಳೆದು ವಾದ ಮಾಡುವುದು ಅಂತ ಹೇಳ್ತಾರೆ ಅಂಥ ಈ ನ್ಯಾಯಶಾಸ್ತ್ರದಲ್ಲಿ ಬರ್ತವೆ ಅದರಲ್ಲಿ ಒಂದು ವಾದ ಏನು ಅಂತಂದರೆ ಅನವಸ್ಥ ಅಂತ ಅದು ದೋಷ ಒಂದು ಕಾಗದದ ಹಾಳೆ ಮೇಲೆ ಒಂದು ಚುಕ್ಕೆಯನ್ನು ಬರಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ವೃತ್ತಾಕಾರ ಆಗಿ ಅದನ್ನೆಲ್ಲ ಇಂಕ್ ಹಾಕಿ ತುಂಬಿಸಿ ಚುಕ್ಕೆ ಅಂತ ಹೇಳ್ತಾರೆ ಎಷ್ಟು ಬೈತಾರೆ ಅಷ್ಟು ದೊಡ್ಡ ಚುಕ್ಕೆ ಅಲ್ವೋ ನಾನು ಹೇಳಿದ್ದು ಸಣ್ಣ ಚುಕ್ಕೆ ಬರೀ ಅಂತ ಸಣ್ಣ ವೃತ್ತ ಬರಿತಾನೆ ಅದೂ ಅಲ್ವೋ ಅದು ವೃತ್ತ ಚುಕ್ಕೆ ಬರಿ ಅಂತಂದ್ರೆ ಒಂದು ಪಾಯಿಂಟ್ ಇಡ್ತಾನು ಭೂತದ ನಡಿ ಇಟ್ಟುಕೊಂಡು ಅದನ್ನು ನೋಡಿದ್ರೆ ಅಥವಾ ಮೈಕ್ರೋಸ್ಕೋಪ್ ಸೂಕ್ಷ್ಮ ದರ್ಶಕವನ್ನು ಇಟ್ಟುಕೊಂಡು ನೋಡಿದ್ರೆ ಆ ಸಣ್ಣ ಅವನು ಪೆನ್ನಿನ ತುದಿಯಲ್ಲಿ ಇಟ್ಟಂತ ಆ ಒಂದು ಪಾಯಿಂಟ್ ಕೂಡ ಒಂದು ದೊಡ್ಡ ವೃತ್ತವಾಗಿ ಕಾಣಿಸ್ತವೆ ಹೀಗೆ ಒಂದು ಚುಕ್ಕೆ ಅಂತ ಹೇಳಿದ್ರೆ ಅದನ್ನು ಮತ್ತಷ್ಟು ಮತ್ತಷ್ಟು ಮತ್ತಷ್ಟು ಮತ್ತಷ್ಟು ಆಳ ಆಳವಾಗಿ ಚಿಕ್ಕದಾಗಿ ಚಿಕ್ಕದಾಗಿ ಮಾಡ್ತಾ ಕೊನೆ ಇಲ್ಲದಾಗಿ ಹೋಗಬಹುದು ಅದಕ್ಕೆ ಡೈಮೆನ್ಷನ್ ಇಲ್ಲ ಡೈಮೆನ್ಶನ್ ಅಂತಂದ್ರೆ ಆಯಾಮ ಅಂತ ಹೇಳ್ತಾರೆ ಉದ್ದಾಗಲೇ ಎತ್ತರ ಇದು ಮೂರು ಡೈಮೆನ್ಷನ್ ಇದು ಇಲ್ಲದ್ದು ನಾಲ್ಕು ಒಂದು ಇದೆ ಅಂತ ಹೇಳ್ತಾರೆ ಯಾರಿಗೂ ನೋಡಿಲ್ಲ ಗೊತ್ತಿಲ್ಲ ಜಗತ್ತಲ್ಲಿ ಎಲ್ಲೂ ಕಂಡಿಲ್ಲ ಚುಕ್ಕೆ ಎನ್ನುವುದಕ್ಕೆ ಆಳಾಗಲೇ ಎತ್ತರಗಳು ಇಲ್ಲ ಅದನ್ನೇ ನಮ್ಮ ತತ್ವಗಳಲ್ಲಿ ಬಿಂದು ಅಂತ ಕರ್ತರು ಈ ಬಿಂದು ಅಂತಂದ್ರೆ ಒಂದು ಚುಕ್ಕೆ ಅಷ್ಟೇ ಅಲ್ಲ ಅದು ನೀವು ಅದನ್ನು ಸಣದು ಸಣ್ಣದು ಮಾಡ್ತಾ ಹೋದ್ರೆ ಅನಂತವಾಗಿ ಹೊರಟೋಗುತ್ತೆ ಅದು ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ ಇದು ಅನವಸ್ಥೆ ಯಾವ ಅವಸ್ಥೆಯು ಇಲ್ಲದೇ ಅನವಸ್ಥೆ ತರ್ಕದಲ್ಲಿ ಈ ರೀತಿ ಬರುತ್ತೆ ಭಗವಂತ ಅಣುವಿನ ಆಗಿದೆ ಇಲ್ಲ ಅಣುವಿನಿಂತಲೂ ಚಿಕ್ಕದು ಅಂತ ಇನ್ನೊಬ್ಬ ಹೇಳ್ತಾನೆ ಎಷ್ಟು ಚಿಕ್ಕದು ಅವ್ನು ಹೇಳ್ತಾನೆ ಪ್ರಮಾಣ ಮೂರನೇ ವ್ಯಕ್ತಿ ಅದಕ್ಕಿಂತಲೂ ಚಿಕ್ಕದು ಅಂತ ಹೇಳ್ತಾರೆ ತರ್ಕದಿಂದ ಈ ರೀತಿಯಲ್ಲಿ ಕೊನೆ ಇಲ್ಲದ ಹಾಗೆ ತರ್ಕ ಮಾಡಕ್ಕೆ ಆಗತ್ತೆ ಅಂದ್ರೆ ಯಾವ ಒಂದು ನೆಲೆಯನ್ನು ತಲುಪುವುದಿಲ್ಲ ಅವಸ್ಥೆ ಇರುವುದಿಲ್ಲ ಅದು ಅನವಸ್ಥೆ ಆದ್ದರಿಂದ ಅನುವಿಗಿಂತಲೂ ಸೂಕ್ಷ್ಮವಾಗಿರುವ ವಸ್ತುವಿಗಿಂತಲೂ ಸೂಕ್ಷ್ಮ ಅಂತ ಭಗವಂತನನ್ನು ಹೇಳುವುದರಿಂದ ನಮ್ಮ ಬುದ್ಧಿಯಿಂದ ಅವನನ್ನು ಅರಿತುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಶ್ರೀರಾಮಕೃಷ್ಣರ ಒಂದು ಪ್ರಸಿದ್ಧವಾದ ಕಥೆಯಲ್ಲಿ ನೆನಪು ಹಾಗೇ ಆಗತ್ತೆ ಅವರು ಹೇಳ್ತಾರೆ ಒಂದು ಉಪ್ಪಿನ ಗೊಂಬೆ ಸಮುದ್ರವನ್ನು ಅಳೆಯೋದಕ್ಕೆ ಹೋಯ್ತಂತೆ ಸ್ವಲ್ಪ ಹೊತ್ತಿನಲ್ಲೇ ಉಪ್ಪು ಕರಗ ಹೋಯಿತು ಅದು ಎಷ್ಟು ಆಳ ಇದೆ ಅಂತ ಹೇಳಕ್ಕೆ ಯಾರಿದ್ದಾರೆ ಅದೇ ರೀತಿಯಲ್ಲಿ ಭಗವಂತನ ಅಪಾರಸ್ತಿತ್ವವನ್ನು ಮನುಷ್ಯ ಮಾತ್ರರಿಂದ ಅಳೆಯೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಮನುಷ್ಯನ ಬುದ್ಧಿ ಮನಸ್ಸು ದೇಹ ಇಂದ್ರಿಯ ಇದೆಲ್ಲವೂ ಕೂಡ ಕೇವಲ ಸೀಮಿತವಾದದ್ದು ಇವೆಲ್ಲ ಯಂತ್ರಗಳು ಒಂದು ರೀತಿಯಲ್ಲಿ ಇಂದ್ರಿಯಗಳು ಅಂತಂದ್ರೆ ಒಂದು ರೀತಿ ಯಂತ್ರವೇ ಕಣ್ಣು ಅಂತಂದ್ರೆ ಒಂದು ಯಂತ್ರ ಇನ್ಸ್ಟ್ರೂಮೆಂಟ್ ದೇಹ ಎನ್ನುವುದು ಕೂಡ ಒಂದು ಯಂತ್ರವೇ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದರೆ ಮನಸ್ಸು ಇದೆ ಅದು ಒಂದು ಯಂತ್ರವೇ ಇಂದ್ರಿಯಗಳ ಮೂಲಕ ವಸ್ತುವನ್ನು ಗ್ರಹಿಸ್ತದೆ ತಿಳಿದುಕೊಳ್ತದೆ ಆ ಮನಸ್ಸಿಗೂ ಕೂಡ ಒಂದು ಮಿತಿ ಇದೆ ಆ ಮಿತಿಯನ್ನು ದಾಟಿಯುದು ಹೋಗೋದಿಲ್ಲ ಆಕಾಶ ಅಂತ ಒಂದು ನಾವೆಲ್ಲ ದಿನನಿತ್ಯ ನೋಡ್ತೀವಿ ಬೆಳಗ್ಗೆದ್ ಕಣ್ ಬಿಟ್ಟು ಕೂಡ್ಲೆ ಆಕಾಶ ನೋಡ್ತೀವಿ ನಾವು ಓದಿರ್ತೀವಿ ಆಕಾಶ ಅನ್ನೋದು ಕೊನೆಯಿಲ್ಲದ್ದು ಅಂತ ಕೇಳ್ತೀವಿ ನೋಡ್ತೀವಿ ನಮ್ಗೆ ಏನೇನೋ ಕಾಣಿಸ್ತದೆ ಆಕಾಶದಲ್ಲಿ ಮೋಡ ಕಾಣಿಸ್ತದೆ ಅದೇ ಮೋಡ ಆಕಾಶ ಮೋಡ ಆಕಾಶ ಅಲ್ಲ ನೀಲಿಯಾಗಿ ಬಣ್ಣ ಕಾಣಿಸ್ತದೆ ಓಹೋ ಆಕಾಶ ಅಂದ್ರೆ ನೀಲಿ ಅಂತ ನಾವು ತಿಳ್ಕೊಳ್ತೀವಲ್ಲ ಅದು ಕೇವಲ ಸಮುದ್ರದ ಪ್ರತಿಫಲನ ಅಂತ ನಾವು ಪ್ರತಿಬಿಂಬ ಅಂತ ನಾವು ಓದ್ತೇವೆ ರಾಮನ್ ಅಂತ ನಾನು ಹೇಳ್ತಾರೆ ವಿಜ್ಞಾನದಲ್ಲಿ ಆ ಬಣ್ಣ ಕೂಡ ಆಕಾಶ ಅಲ್ಲ ಆಕಾಶ ಅಂತ ಸ್ಪೇಸ್ ಅಂತ ನಾವು ಭಾವಿಸ್ತೇವೆ ಅದು ಎಂಡ್ಲೆಸ್ ಅನಂತವಾದದ್ದು ಈ ಅನಂತವಾದದ್ದು ಅಂದ್ರೆ ಹೇಗೆ ಮನಸ್ಸಿನಲ್ಲಿ ಊಹಿಸ್ತಾ ಹೋದ್ರೆ ಎಷ್ಟು ದೂರ ಹೋಗುತ್ತದೆ ಅದು ಎಷ್ಟೋ ದೂರ ಹೋಗಿ ಒಂದು ಲೆಕ್ಕ ಹಾಕಲೇಬೇಕಲ್ಲ ಎಷ್ಟು ಕಿಲೋಮೀಟರ್ವರೆಗೆ ಬೇಕಾದ್ರೂ ಪ್ರಯಾಣ ಮಾಡಿ ಚಂದ್ರ ಸೂರ್ಯ ಎಲ್ಲರನ್ನೂ ದಾಟಿ ಹೋಗಿ ಒಂದು ಒಂದು ಕಡೆ ನಿಲ್ಲಲೇ ಬೇಕದು ಯಾಕಂದ್ರೆ ಮನಸ್ಸಿನ ಮಿತಿ ಅದು ಅದ್ರ ಆಚೆಗೆ ಹೋಗೋದೇ ಇಲ್ಲ ಅದು ಎಷ್ಟೇ ಕಸರತ್ತು ಮಾಡಿದ್ರು ನಾನ ಬಗ್ಗೆ ಸರ್ಕಸ್ ಮಾಡಿದ್ರು ಮನಸ್ಸು ಚಿಂತನೆ ಮಾಡಬಲ್ಲ ಊಹಿಸಬಲ್ಲ ತಿಳಿದುಕೊಳ್ಳಬಲ್ಲ ಅಂತ ಆ ಲಿಮಿಟ್ ಮಿತಿ ಇದೆಯಲ್ಲ ಅದು ಇದ್ದೇ ಇರ್ತದೆ ಅದನ್ನು ದಾಟಿ ನಮಗೆ ಹೋಗೋಕ್ಕೂ ಆಗೋದಿಲ್ಲ ಯಾಕಂದ್ರೆ ಮನಸ್ಸು ಅನ್ನೋದು ಒಂದು ಯಂತ್ರ ಅದು ಅನೇಕ ಬಗೆಯ ಮಿತಿಗಳಿಂದ ಬದ್ಧವಾಗಿದೆ ಅದನ್ನು ಮೀರಿ ನಮಗೆ ಚಿಂತಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ ಭಗವಂತ ಎನ್ನುವುದು ಈ ಎಲ್ಲ ನಮ್ಮ ಯಂತ್ರಗಳಿಂದ ಅಂದರೆ ನಮ್ಮ ಈ ದೇಹದಲ್ಲಿ ಇರುವ ಅಥವಾ ನಮ್ಮ ಅಸ್ತಿತ್ವದಲ್ಲಿ ನಮಗೆ ಲಭ್ಯವಿರುವ ಎಲ್ಲ ಬಗೆಯ ಯಂತ್ರವನ್ನು ನಾವು ಉಪಯೋಗಿಸಿದ್ರು ಕೂಡ ಭಗವಂತ ದೊರಕುವುದಿಲ್ಲ ಯಾಕಂದರೆ ಅವನು ಎಲ್ಲ ಮೀರಿದವ ಅವನ ವ್ಯಾಪ್ತಿ ಬಹಳ ದೊಡ್ಡದು ಎಷ್ಟು ದೊಡ್ಡದು ಅಂತ ಕೇಳಿದ್ರೆ ಈ ಪ್ರಪಂಚವನ್ನೇ ಭಾವಿಸಿ ನೋಡಿ ವಿಶಾಲವಾದ ಈ ವಿಶ್ವದಲ್ಲಿ ನಾವು ಬರೀ ಒಂದು ಚಿಕ್ಕ ಕಣ ಅಲ್ಲ ಆ ಕಣದ ಸಾವಿರ ಸಾವಿರ ಪಾಲು ಚಿಕ್ಕವರು ನಾವು ಅಷ್ಟು ದೊಡ್ಡದು ಈ ವ್ಯಕ್ತ ವಿಷಯ ವಿಶ್ ವಿಶ್ವ ನಕ್ಷತ್ರಗಳು ಬ್ರಹ್ಮಾಂಡಗಳು ಗ್ಯಾಲಕ್ಸಿಗಳು ಇದನ್ನೆಲ್ಲ ಆಲೋಚಿಸ್ತಾ ಹೋದ್ರೆ ನಾವು ಎಷ್ಟು ಚಿಕ್ಕವರು ಅಂತ ನಮಗೊತ್ತಾಗುತ್ತೆ ಈ ಇಡೀ ಪ್ರಪಂಚ ಭೌತಿಕ ಪ್ರಪಂಚವನ್ನು ನಾವು ಒಟ್ಟು ತೆಗೆದುಕೊಂಡ್ರು ಕೂಡ ಭಗವಂತ ಅದನ್ನೆಲ್ಲ ಮೀರಿ ಕೋಟಿ ಕೋಟಿ ಪಾಲು ಬೃಹತ್ತಾಗಿದ್ದಾನಂತೆ ಅದು ಬ್ರಹ್ಮ ಅಂತಂದ್ರೆ ಅರ್ಥ ಅದೇ ಬೃಹತ್ತು ದೊಡ್ಡದು ಅಂತ ಈ ಪ್ರಪಂಚ ಒಂದು ಪುಡಿಯ ಹಾಗೆ ಧೂಳಿನ ಕಣದ ಹಾಗೆ ಭಗವಂತನ ಮುಂದೆ ಅಂತ ಸಾಕ್ಷಾತ್ಕಾರರಾದವರೆಲ್ಲ ಹೇಳ್ತಾರೆ ನಮ್ಗೆ ಯಾವ ರೀತಿಯಲ್ಲೂ ಕೂಡ ಅದನ್ನು ಊಹೆ ಮಾಡುವುದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಮನಸ್ಸು ಊಹೆ ಮಾಡುವ ಇನ್ಸ್ಟ್ರೂಮೆಂಟ್ ಇದೆಯಲ್ಲ ಅತ್ಯಂತ ಬರೀಗಣ್ಣಿನಿಂದ ನಾವು ಎಷ್ಟು ದೂರ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಸೂರ್ಯನ ನೋಡ್ತೀವಿ ಚಂದ್ರ ನೋಡ್ತೀವಿ ನಕ್ಷತ್ರಗಳು ನೋಡ್ತೀವಿ ಆದ್ರೆ ಆಚೆಗೆ ಇನ್ನೆಷ್ಟೆಷ್ಟೋ ಸೌರವ್ಯೂಹದ ಹಾಗೆ ದೊಡ್ಡ ದೊಡ್ಡ ದೊಡ್ಡ ಪ್ರಪಂಚಗಳೇ ಇಲ್ಲಿ ನಮ್ಗೇನು ಗೊತ್ತೇ ಆಗೋದಿಲ್ಲ ಆದ್ರೆ ಒಂದು ಇನ್ಸ್ಟ್ರೂಮೆಂಟ್ ಇನ್ನೂ ಸೂಕ್ಷ್ಮವಾದ ಇನ್ಸ್ಟ್ರೂಮೆಂಟ್ ತಂದ್ರೆ ದೂರದರ್ಶಕ ಅಂತ ಹೇಳ್ತಾರಲ್ಲ ಟೆಲಿಸ್ಕೋಪ್ ತಂದು ಬಿಟ್ಟು ನೋಡಿದ್ರೆ ಅದ್ರ ಇರುವ ಇನ್ನೆಷ್ಟೋ ಗ್ಯಾಲಕ್ಸಿಗಳು ಕಾಣಿಸ್ತವೆ ಇನ್ನು ಬಹಳ ಸಮರ್ಥವಾದಂತ ಕೆಲವು ಇನ್ಸ್ಟ್ರೂಮೆಂಟ್ ಅನ್ನು ತರ್ತಾರೆ ನೀವು ಕೇಳಿರ್ತೀರಿ ಹ್ಯಾಬಲ್ ಸ್ಟೇಷನ್ ಅಂತಲ್ಲ ಏನೇನೋ ಇದೆ ಪಾಶ್ಚಾತ್ಯ ದೇಶಗಳಲ್ಲಿ ರಷ್ಯಾದಲ್ಲಿ ಎಲ್ಲ ಇದೆ ಅಂತ ಓದ್ತೇವೆ ಪುಸ್ತಕದಲ್ಲಿ ದೊಡ್ಡ ದೊಡ್ಡ ದೂರದರ್ಶಕ ಕೇಂದ್ರಗಳು ಬೃಹತ್ ದಂಧ ಇಟ್ಟು ಇನ್ನೂ ದೂರದ ಪ್ರಪಂಚವನ್ನೆಲ್ಲ ನೋಡ್ತಾರೆ ಇಷ್ಟು ದೂರದಲ್ಲಿ ಇಂಥ ನಕ್ಷತ್ರ ಇದೆ ನಕ್ಷತ್ರ ಸಾಯ್ತಾ ಇದೆ ಹುಟ್ಟತಾ ಇದೆ ಇದನ್ನೆಲ್ಲ ಹೇಳ್ತಾರೆ ಇದನ್ನೆಲ್ಲ ನಮಗೆ ಬರಿಗಣ್ಣಿಂದ ನೋಡುದು ಬಿಡಿ ಅದು ಇದೆ ಅಂತ ಊಹೆ ಮಾಡಕ್ಕೆ ಸಾಧ್ಯ ಇಲ್ಲ ಅದನ್ನೆಲ್ಲ ಇದೆ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಬರಿಗಣ್ಣು ಎನ್ನುವ ಯಂತ್ರಕ್ಕಿಂತ ಎಷ್ಟೋ ಪಾಲು ಬೃಹತ್ತಾದ ಯಂತ್ರಗಳು ಕೂಡ ಒಂದು ಮಿತಿಯವರೆಗೆ ಮಾತ್ರ ವಸ್ತುವನ್ನು ನಮ್ಗೆ ತೋರಿಸಿಕೊಡಬಲ್ಲುದು ಆದ್ರೆ ಭಗವಂತ ಇದೆಯ ಎಲ್ಲವನ್ನೂ ಕೂಡ ಮೀರಿ ಎಲ್ಲ ನಮ್ಮ ಅರಿವಿನ ಯಂತ್ರಗಳನ್ನು ಮೀರಿ ಅವನ ಅಸ್ತಿತ್ವ ಇದೆ ಅಂತ ಹೇಳುತ್ತಾರೆ ಆದ್ದರಿಂದ ಅತರ್ಕ್ಯ ಅಂತ ಇಲ್ಲಿ ಹೇಳಲಾಗಿದೆ ತರ್ಕ ಮಾಡುವುದಕ್ಕೆ ಸಾಧ್ಯ ಇಲ್ಲ ಮುಂದಿನ ಮಂತ್ರ ಒಂಬತ್ತನೇ ಮಂತ್ರದಲ್ಲೂ ಅದನ್ನೇ ವಿಸ್ತರಿಸಿ ಹೇಳುತ್ತಾರೆ ಮಹಿಷಾ ತರ್ಕಿಯಣ ಮತಿರಾಪನೆಯ ಪ್ರೋಕ್ತಾನ್ಯೇನೈವ ಾಯ ಪ್ರೇಷ್ಠಿ ನಚಿಕೇತ ಪ್ರರ್ಕದಿಂದ ಹೊಂದತಕ್ಕದ್ದಲ್ಲ ಏಷ ಏಷ ಅಂದ್ರೆ ಏಷಾ ಮತಿ ಈ ಬುದ್ಧಿ ಮತಿ ಅಂದ್ರೆ ಬುದ್ಧಿ ಈ ಬುದ್ಧಿ ಅಂದ್ರೆ ಆತ್ಮಜ್ಞಾನ ಎನ್ನುವಂಥ ತಿಳಿವಳಿಕೆ ಅದು ತರ್ಕೇಣ ಅಪನೇಯ ತರ್ಕದಿಂದ ಇದನ್ನು ತಿಳಿಯತಕ್ಕದ್ದಲ್ಲ ಯಾಕಂದ್ರೆ ಬುದ್ಧಿಯಿಂದ ನಾವು ಅಕ್ವೈರ್ ಮಾಡುವ ಪಡೆದುಕೊಳ್ಳುವಂಥ ಅಜ್ಞಾನ ಇದೆಯಲ್ಲ ಕೇವಲ ಸೀಮಿತವಾದದ್ದು ರೋಕ್ತ ಅನ್ಯೇನ ಇವ ಬೇರೊಬ್ಬನಿಂದ ಏವ ಬೇರೊಬ್ಬನಿಂದ ಮಾತ್ರವೇ ಅದು ಹೇಳಲ್ಪಟ್ಟರೆ ಸುಜ್ಞಾನಾಯ ಪ್ರೇಷ್ಠಾ ಅದು ಸರಿಯಾದ ಜ್ಞಾನವನ್ನು ಮಾಡುತ್ತದೆ ಪ್ರೇಷ್ಠ ಅಂತಂದ್ರೆ ಈ ನಚಿಕೇತನನ್ನು ಉದ್ದೇಶಪಟ್ಟು ಹೇಳ್ತಾನೆ ಪ್ರಿಯನಾದವನೆ ಅಂತ ಎಲೆ ಪ್ರಿಯನಾದ ನಚಿಕೇತನೇ ಈ ಜ್ಞಾನವನ್ನು ಬುದ್ಧಿಯಿಂದ ತರ್ಕದಿಂದ ಊಹೆ ಮಾಡ್ಕೊಂಡು ವಿಚಾರ ಮಾಡ್ಕೊಂಡು ಮಾಡಿಕೊಂಡು ಪಡೆಯಕ್ಕಾಗೋದಿಲ್ಲ ಇನ್ನೊಬ್ಬ ಹೇಳಬೇಕು ಯಾರು ಇನ್ನೊಬ್ಬ ಅಂತಂದ್ರೆ ಗುರು ಆತ್ಮವನ್ನು ತಿಳಿದಂಥವನು ಹೇಳಬೇಕು ಅದಕ್ಕೆ ಬೇರೆ ದಾರಿಯೇ ಇಲ್ಲ ಅವನು ಹೇಳ್ಕೊಡ್ತಾನೆ ಯಾಕೆ ನಮ್ಮ ಯಂತ್ರ ಇದೆಯಲ್ಲ ಗ್ರಹಣ ವಸ್ತುವನ್ನು ಗ್ರಹಿಸುವ ಈ ಸೀಮಿತವಾದ ಯಂತ್ರವನ್ನೇ ನಾವು ಸುಧಾರಿಸಬೇಕು ಬರಿಗಣ್ಣಿಂದ ದೂರದರ್ಶಕ ತಗೋಬೇಕು ದೂರದರ್ಶದಲ್ಲೂ ಕಾಣದ ಕಾಣದೆ ಹೋದ್ರೆ ದೊಡ್ಡ ದೂರದರ್ಶಕ ಇಟ್ಟಿರುವ ಕೇಂದ್ರಕ್ಕೂ ಹೋಗಬೇಕು ಅದರಿಂದಲೂ ಕಾಣಿಸದೆ ಹೋದ್ರೆ ಈ ಗುರು ತೋರಿಸಿಕೊಡುವಂಥ ಬೃಹತ್ತಾದ ದೂರದರ್ಶಕ ಇದೆಯಲ್ಲ ಅದೇ ಅಧ್ಯಾತ್ಮ ಮಾರ್ಗ ಅದರಿಂದ ಮಾತ್ರವೇ ಅವನು ತೋರಿಸಿಕೊಡುವ ಮಾರ್ಗದಿಂದ ಮಾತ್ರವೇ ಈ ಜ್ಞಾನ ಬರುತ್ತೆ ಅಧ್ಯಾತ್ಮ ಜ್ಞಾನ ಯಾಮ್ ತ್ವಮಾಪ ನೀನು ಹೇಗೆ ಪಡೆದಿದ್ದೀಯ ಅಂತಂದ್ರೆ ಈಗ ಯಮನೆ ವರವನ್ನು ಕೊಟ್ಟಿದ್ದಾನೆ ಎರಡು ವರವನ್ನು ಆ ಮೂಲಕ ಇನ್ನೊಬ್ಬ ಕೊಟ್ಟಿರುವಂಥ ಆ ವಿದ್ಯೆಯಿಂದಾಗಿ ನಿನಗೆ ವಿಶೇಷವಾದಂಥ ಒಂದು ಸಾಮರ್ಥ್ಯ ಬಂದೋದಾಗಿದೆ ನಿನ ಈಗಾಗಲೇ ಅದು ಲಭಿಸಿದೆ ಯಾಕಂದ್ರೆ ಸತ್ಯ ಧೃತಿರ್ ಬತ ಅಸಿ ಬತ ಅಂದ್ರೆ ಅಲ್ವೇ ಅಂತ ಒಂದು ಉದ್ಗಾರದ ಮಾತು ನೀನು ಸತ್ಯದಲ್ಲಿ ನಿಷ್ಠೆಯನ್ನು ಹೊಂದಿದ್ದೀಯಾ ಸತ್ಯ ಧೃತಿ ನಿನ್ನ ಧೃತಿ ಅಂತಂದರೆ ಸ್ಥಿರವಾದಂಥ ಅದರಲ್ಲೇ ನಿಷ್ಠೆ ಇರುವಂಥ ಬುದ್ಧಿ ಸತ್ಯದಲ್ಲಿ ನಿನಗೆ ಆ ನಿಷ್ಠೆ ಹೊಂದಿದ್ದೀಯಾ ಆದ್ದರಿಂದ ನಿನಗೆ ಏನೇನು ಸಿಗಬೇಕೋ ಎಲ್ಲ ಸಿಗುತ್ತೆ ಗುರು ಸಿಗ್ತಾನೆ ಮಾರ್ಗ ಸಿಗುತ್ತೆ ಅದರ ಪರಿಣಾಮವಾಗಿ ನಿನಗೆ ಆತ್ಮವಿದ್ಯೆ ಎಲ್ಲ ಸತ್ಯದ ಸಾರವನ್ನು ನೀಡಬಲ್ಲಂಥ ಸತ್ಯದ ಅನುಭವವನ್ನು ಮಾಡಿಸಬಲ್ಲಂಥ ಪ್ರತಿಯೊಂದು ಕೂಡ ನಿನಗೆ ನಿನ್ನಲ್ಲಿರುವ ಸತ್ಯ ಧೃತಿ ಎನ್ನುವ ಗುಣದಿಂದಾಗಿ ಲಭ್ಯವಾಗುತ್ತದೆ ಸತ್ಯನಿಷ್ಠೆ ಎನ್ನುವುದು ನಮ್ಮ ಪರಂಪರೆಯಲ್ಲಿ ಅತಿ ಶ್ರೇಷ್ಠವಾದಂಥ ಒಂದು ಮೌಲ್ಯ ಸತ್ಯಕ್ಕೋಸ್ಕರ ಸರ್ವವನ್ನು ಪರಿತ್ಯಾಗ ಮಾಡಿದಂಥ ಕಥೆಯನ್ನು ನಾವು ಕೇಳ್ತೇವೆ ಒಬ್ಬ ಹರಿಶ್ಚಂದ್ರನ ಕಥೆ ಕೇಳ್ತೇವೆ ಪ್ರತಿಯೊಂದನ್ನೂ ಅವನು ತ್ಯಜಿಸಿದ ತನ್ನ ಪತ್ನಿ ಪುತ್ರವನ್ನು ಬಿಟ್ಟ ಮಾನ ಅಪಮಾನ ಎಲ್ಲವನ್ನು ಬಿಟ್ಟ ತನ್ನನ್ನೇ ಮಾರ್ಕೊಂಡ ಅದರ ಸತ್ಯವನ್ನು ಅವನು ಬಿಡಲಿಲ್ಲ ಅದಕ್ಕೋಸ್ಕರ ಅವನಿಗೆ ಪ್ರತಿಯೊಂದು ಲಭಿಸಿತು ಮತ್ತೆ ಸಿಕ್ಕಿತು ರಾಜ್ಯ ಸಿಕ್ಕಿತು ಪತ್ನಿ ಸಿಕ್ಕಿದ್ಲು ಪುತ್ರ ಸಿಕ್ಕಿದ ಗುರುವಿನ ಆಶೀರ್ವಾದ ಸಿಕ್ಕಿತು ಸಾಕ್ಷಾತ್ ಭಗವಂತನ ದರ್ಶನವೇ ಅವನಿಗೆ ಲಭಿಸ್ತವೆ ಈಶ್ವರನೇ ಕೊನೆಗೆ ಅವನಿಗೆ ಪ್ರತ್ಯಕ್ಷನಾಗಿ ಬಿಟ್ಟಂತೆ ಅದೇ ರೀತಿ ಸಾವಿತ್ರಿಯ ಕಥೆಯನ್ನು ಓದ್ತೇವೆ ನಾವು ಆಕೆ ತನ್ನ ಪತಿಯನ್ನು ಬಿಡುವುದಕ್ಕೆ ಸಾಧ್ಯ ಇಲ್ಲದೆ ಯಮನ ಬಳಿಗೆ ಹೋಗಿ ಯಮನ ಜೊತೆಗೆ ಸಂವಾದ ಮಾಡಿ ಸತ್ಯದ ಕಾರಣದಿಂದಲೇ ತನ್ನ ಪತಿ ಮರಣವನ್ನು ಮೀರಿ ಅವನಿಗೆ ದೀರ್ಘಾಯಿಸ್ ದೊರಕುವ ಹವೆ ಮಾಡಿಬಿಟ್ಲು ಸತ್ಯ ನಿಷ್ಠೆಯ ಫಲ ಅಂದರೆ ಅದು ಇಂಥ ಸತ್ಯ ಧೃತಿ ಯಾರಿಗಿದೆಯೋ ಅವರು ಸತ್ಯ ನಿಷ್ಠ ಒಂದರಿಂದಲೇ ಮೃತ್ಯುವನ್ನು ಮೀರುತ್ತಾರೆ ಎನ್ನುವಂಥ ಕತೆ ಸಾವಿತ್ರಿ ಕಥೆಯಲ್ಲಿ ಬರ್ತದೆ ಸಾವಿತ್ರಿ ಕಥೆ ಆಗಲಿ ರುಚಿಕೇತನ ಈ ಕಥೆ ಆಗಲಿ ಹೇಳುವುದಷ್ಟು ಸತ್ಯವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ನೀನು ಮರಣವನ್ನು ಮೀರಿ ಆ ಸತ್ಯವನ್ನೇ ಹೊಂದಬಹುದು ಶ್ರೀರಾಮಕೃಷ್ಣನ್ ಹೇಳ್ತಾ ಇದ್ರು ಸತ್ಯನಿಷ್ಠೆ ಒಂದೇ ಕಲಿಯುಗದಲ್ಲಿ ತಪಸ್ಸು ಅಂತ ಅದನ್ನು ಬಲವಾಗಿ ಹಿಡ್ಕೊಂಡು ನಿನಗೆ ಎಲ್ಲ ತನಾಗಿ ಬರುತ್ತೆ ಉಳಿದ ಎಲ್ಲ ಗುಣಗಳು ಲಭಿಸ್ತವೆ ಅಂತ ಹೇಳ್ತಿದ್ರು ಅಂದ್ರೆ ಎಲ್ಲಿದೆ ಸತ್ಯ ಅಂತ ಈಗ ದುರ್ಬೀನ ಇಟ್ಟುಕೊಂಡು ಹುಡುಕಬೇಕಾಗಿದೆ ಈ ಮಾಯಮಯವಾದ ಜಗತ್ತಲ್ಲಿ ಆ ಸತ್ಯವೊಂದನ್ನು ಬಿಗಿಯಾಗಿ ಹಿಡ್ಕೊಂಡಿರುವ ಎಷ್ಟು ಜನ ಇದ್ದಾರೆ ಎಲ್ಲಿದ್ದಾರೆ ಯಾರಿದ್ದಾರೆ ಬಹಳ ಕಷ್ಟ ಯಾಕಂದ್ರೆ ನಮ್ಗೆ ಅರಿವಿಲ್ಲದ ಹಾಗೆ ನಾನಾ ಬಗೆಯ ಮಿಥ್ಯೆಯ ಸಂಗತಿಗಳೆಲ್ಲ ಬಂದು ಬಿಡ್ತವೆ ನಮಗೆ ಅರಿವುಲ್ಲದೆ ನಾವು ಮಿಥ್ಯೆಯನ್ನು ಆಚರಿಸ್ಬಿಟ್ಟಿರ್ತೀವಿ ಅದನ್ನು ಹೇಗೆ ಪಾಲಿಸುವುದು ಎಷ್ಟು ಕಠಿಣ ಮತ್ತೆ ನಚಿಕೇತನಿಗೆ ಹೇಳ್ತಾನೆ ತಾದ್ರೋಭೂಯಾತು ನಚಿಕೇತ ಪ್ರಾ ಪ್ರ ಅಂದರೆ ಕೇಳುವವನು ವಿದ್ಯೆಯನ್ನು ಕಲಿಯುವನು ವಿದ್ಯಾರ್ಥಿ ನಿನ್ನಂಥ ವಿದ್ಯಾರ್ಥಿ ನಹ ನಮಗೆ ಇನ್ನಷ್ಟು ಇನ್ನಷ್ಟು ಪ್ರ ಅಂದ್ರೆ ನಿನ್ನಂಥವನು ನಿನ್ನಂಥ ಶಿಷ್ಯಂದ್ರು ನಮಗೆ ಇನ್ನಷ್ಟು ಬರ್ಲಿ ಯಾರು ಬರ್ಲಿಲ್ಲ ಈಗ ಇಲ್ಲಿ ತನಕ ಅಂದ್ರೆ ಬರ್ತಾರೆ ಅಂತಲೂ ಗ್ಯಾರಂಟಿ ಇಲ್ಲ ಬಹಳ ಅಪರೂಪವಾಗಿ ಒಳ್ಳೆ ಶಿಷ್ಯಂದ್ರು ಸಿಗ್ತಾರೆ ಆದ್ದರಿಂದ ನಿನ್ನಂಥವ್ರು ಬಂದ್ರೆ ಬರಬೇಕು ಅಂತ ಅವನನ್ನು ಹೋಗಳಕ್ಕೆ ಶುರು ಮಾಡ್ತಾನೆ ವಿದ್ಯೆಯನ್ನು ಕಲಿಯುವಂಥವನಿಗೆ ಒಳ್ಳೆಯ ಯೋಗ್ಯ ಗುರುವನ್ನು ಪಡೆಯುವುದಕ್ಕೆ ಎಷ್ಟರ ಮಟ್ಟಿನ ಕಾತರತೆ ಇದೆಯೋ ಹಾಗೆ ವಿದ್ಯೆಯನ್ನು ಅರಿತುಕೊಂಡಂಥ ಒಬ್ಬ ಮಹಾತ್ಮನಿಗೆ ಅದನ್ನು ಸರಿಯಾದ ವ್ಯಕ್ತಿಗೆ ಹೇಳಬೇಕಲ್ಲ ಅಂತ ಸರಿಯಾದ ಶಿಷ್ಯನನ್ನು ಪಡೆಯುವಂಥ ಕಾತರತೆ ಕೂಡ ಅಷ್ಟೇ ಪ್ರಖರವಾಗಿ ಇರ್ತದಂತೆ ಆದ್ದರಿಂದ ಯಮಧರ್ಮರಾಯ ವಿದ್ಯೆಯ ಮಹತ್ವವನ್ನು ಹೇಳ್ತಾನೆ ಗುರುವಿನ ಮಹತ್ವವನ್ನು ಹೇಳ್ತಾನೆ ಸತ್ಯದ ಮಹತ್ವವನ್ನು ಹೇಳ್ತಾನೆ ಆತ್ಮವಿದ್ಯೆಯ ಶ್ರೇಷ್ಠತೆಯನ್ನು ಕೂಡ ಇಲ್ಲಿ ತಿಳಿಯಪಡಿಸ್ತಾನೆ ಅದನ್ನು ಪಡೆಯಬಲ್ಲಂಥ ಯೋಗ್ಯ ಶಿಷ್ಯನಾದವನು ಎಷ್ಟು ವಿರಳವಾಗಿ ಸಿಗುತ್ತಾನೆ ಅದನ್ನು ಕೂಡ ಈ ಮಂತ್ರದಲ್ಲಿ ಹೇಳ್ತಾನೆ ಶಾಂತಿ ಹರಿ ಓಂ ತತ್ಸತ್ ಶ್ರೀರಾಮರ್ಪಣಮಸ್ತು